ಶೇಖದಾಲ್ ಗುಂಡಪ್ಪನವರು ವ್ರಂಶ ವೃತ್ತಾಂತವನ್ನು ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಬೇರೆ ದಾಖಲೆ ರುಜುವಾತುಗಳನ್ನು ಬರೆದಿಡುವ ವಾಡಿಕೆ ನಮ್ಮ ಜನದಲ್ಲಿಲ್ಲ ಯುರೋಪಿಯನ್ನರಲ್ಲಿ ಈ ವಾಡಿಕೆ ಕೊಂಚಮಟ್ಟಿಗಾದರೂ ಉಂಟೆಂದು ತೋರುತ್ತದೆ ಅವರಲ್ಲಿ ಎಳೆಮಗುವಿನ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 ಒಬ್ಬರಿಗೆ ಬರೆದ ಕಾಗದಗಳನ್ನು ಜೋಪಾನವಾಗಿ ಜೋಡಿಸಿಡುವ ಅಭ್ಯಾಸ ಉಂಟು ಹೀಗೆ ನಾಲ್ಕಾರು ಬಗೆಯ ದಾಖಲೆಗಳಿಂದ ಒಂದು ಮನೆತನದ ಚರಿತ್ರೆಯನ್ನು ಕೊಂಚಮಟ್ಟಿಗೆ ನಿಷ್ಕರ್ಷೆ ಮಾಡಿ ತಿಳಿಯಲಾಗುತ್ತದೆ ಈ ಸಣ್ಣ ಸಾಮಗ್ರಿ ದೇಶ ಕೊಂಚಮಟ್ಟಿಗೆ ಮೂಲ ಸಾಮಗ್ರಿಯಾಗುತ್ತದೆ ನಮ್ಮ ಜನ ಈ ಸಂದರ್ಭವನ್ನು ಗ್ರಹಿಸಿ ತಮ್ಮ ತಮ್ಮ ಮನೆತನಗಳಿಗೆ ಸಂಬಂಧಪಟ್ಟ ಮುಖ್ಯಮುಖ್ಯ ಸಂಗತಿಗಳನ್ನು ಬರಹದಲ್ಲಿ ಗುರುತಿಸಿಡುವುದು ಮುಂದಿನ ಪೀಳಿಗೆಗೆ ಉಪಯುಕ್ತವಾದಿತು ಅಹನ್ಯಹನಿ ನನ್ನ ವಂಶದ ಚರಿತ್ರೆಗೆ ನಾನು ಹಿರಿಯರಿಂದ ಆಗಾಗ ಕೇಳಿದ ಸಂಗತಿಗಳ ವಿನ ಹೆಚ್ಚು ತಿಳಿದುಕೊಳ್ಳಲು ನನಗೆ ಯಾವ ಮೂಲ ಸಾಮಗ್ರಿಯೂ ಇಲ್ಲ ನನಗೆ ತಿಳಿದು ಬಂದಿರುವುದರಿಂದ ಎಷ್ಟು ಹೇಳಬಹುದು ನನ್ನ ಪೂರ್ವಿಕರಲ್ಲಿ ಮಹತ್ವಕ್ಕೇರಿದವರು ಯಾರೂ ಕಾಣುವುದಿಲ್ಲ ಪಂಡಿತರು ಯಾರೂ ಇದ್ದಂತೆ ತೋರುವುದಿಲ್ಲ ಅಧಿಕಾರಸ್ಥರಿರಲಿಲ್ಲ ಮಂತ್ರಿತ್ವ ಸೇನಾದಿ ಸೇನಾದಿತ್ವ ಮೊದಲಾದ ಭಾರಿ ಹುದ್ದೆಗಳಿಗೆ ಹತ್ತಿದವರಿರಲಿಲ್ಲ ಶೂರರು ಸಾಹಿಸಗಳು ಇರಲಿಲ್ಲ ಐಶ್ವರ್ಯವಂತರು ಅವರಲ್ಲಿ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 ಅವರಿಗೆ ಪುರುಷತ್ತಿರಲಿಲ್ಲವೆನಿಸುತ್ತದೆ ಅವರ ಮನಸ್ಸು ಮೇಲ್ಮಟ್ಟಕ್ಕೆ ಹತ್ತಲೇ ಇಲ್ಲ ದೇಹಧಾರಣೆ ಮಾಡಿದರು ಅಷ್ಟರಲ್ಲಿ ಅವರಿಗೆ ತೃಪ್ತಿ ವಂಶ ಬೆಳೆಸಿದರು ಆ ಕಾಲದಲ್ಲಿ ರೂಢಿಯಾಗಿದ್ದ ಮದುವೆ ಮುಂಜಿಗಳನ್ನು ಹಬ್ಬ ಹರಿದನಗಳನ್ನು ಆಯಾ ಸಂದರ್ಭದಲ್ಲಿ ಅನುಕೂಲಿಸಿದಂತೆ ನಡೆಸಿದರು ಕಾಲ ಬಂದಾಗ ಕಣ್ಣು ಮುಚ್ಚಿದರು ಇದೇ ಅವರ ಬಾಳು ನನ್ನ ವಂಶವನ್ನು ಕುರಿತು ನಾನು ಹೆಮ್ಮೆಯಾದದ್ದೇನನ್ನು ಹೇಳಿಕೊಳ್ಳುವಂತಿಲ್ಲ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 ಶಾಮಣ್ಣನ ಮನೆಯಲ್ಲಿಯೋದೆ ಸಾರಿಗೆ ಬದಲು ಹುಳಿ ಇರಬಹುದು ಇನ್ನೊಬ್ಬನ ಮನೆಯಲ್ಲಿ ಗೊಜ್ಜಿರಬಹುದು ಹೀಗೆ ಸಣ್ಣ ಬದಲಾವಣೆಗಳಿರಬಹುದೇ ಹೊರತು ಹಿಟ್ಟಿನ ಮುದ್ದೆ ಸರ್ವಸಾಮಾನ್ಯ ಈ ಸರ್ವಸಾಮಾನ್ಯ ದರ್ಜೆಗೆ ಸೇರಿದ್ದವರು ನನ್ನ ಪೂರ್ವಿಕರು ಈಗ ಆ ಪೂರ್ವಿಕರ ಕತೆಗೆ ಹೊರಡುತ್ತೇನೆ ನನಗೆ ತಿಳಿದಿರುವುದು ನನ್ನ ಮುತ್ತಂಜ ಮುತ್ತಜ್ಜಂದಿರು ಶೇಖದಾರ್ ಗುಂಡಪ್ಪನವರ ಕಾಲದಿಂದ ಈಚಿನ ಸಂಗತಿ ಅವರಿಗೆ ಹಿಂದಿನ ಸಂಗತಿ ನನಗೆ ತಿಳಿಯದು ಅದನ್ನು ತಿಳಿಯ ಪಡಿಸಬಲ್ಲ ಹಿರಿಯರು ಈಗ ಯಾರೂ ಬದುಕಿರುವಂತಿಲ್ಲ ದ್ರಾವಿಡ ಜನಾಂಗ ದ್ರಾವಿಡ ಬ್ರಾಹ್ಮಣ ವರ್ಗದಲ್ಲಿ ಅನೇಕ ಪಂಗಡಗಳುಂಟು ಒಡಮ ವಾದ್ಯಮ ಅಷ್ಟಸಹಸ್ರ ಬೃಹಚ್ಚರಣ ಇತ್ಯಾದಿ ಬೃಹಚ್ಚರಣ ಎಂಬುದರಲ್ಲಿ ಒಳ ಪಂಗಡಗಳುಂಟು ಖಂಡ್ರಮಾಣಿಕ್ಯ ಪಳಮಾನೂರು ಅರವದಳ ಮೊಳನಾಡು ಮಂಜಾಪುತ್ತೂರು ತಿರುವಣ್ಣಾಮಲಾಯಿ ಬೃಹಚ್ಚರಣರು ಇತ್ಯಾದಿ ಸರ್ ಕೆ ಶೇಷಾದ್ರಿ ಅಯ್ಯರವರು ಕಂಡ್ರಮಾಡಿಕ್ಯ ಕಣ್ರಮಾಣಿಕ್ಯ ಎಂಬುದು ಒಂದು ಅಗ್ರಹಾರ ವೇದಾಂತ ಪರಿಭಾಷಾ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದ ಧರ್ಮರಾಜ ಧ್ವರಿ ಎಂಬ ಮಹಾವಿದ್ವಾಂಸನು ಕಂಡ್ರಮಾಡಿಕ್ಯದವನು ಮೈಸೂರಿನ ಚೀಫ್ ಜಸ್ಟಿಸ್ ಆಗಿದ್ದ ಚಂದ್ರಶೇಖರ್ ಅಯ್ಯರವರು ಪಳಮಾನೂರು ಬೃಹಚ್ಚರು ಸರ್ ಪಿಎಸ್ ಶಿವಸ್ವಾಮಯ್ಯರು ಮೊಳನಾಡು ನಾವು ಮಂಜಾಪುತ್ತೂರು ಬೃಹಚರಣರು ಮಂಜಾ ಪುತ್ತೂರು ಮಂಜಾ ಎಂಬ ಪದ ಮುಂಜಾ ಎಂಬ ಸಂಸ್ಕೃತ ಮಾತಿಗೆ ಸಂಬಂಧಪಟ್ಟದ್ದಂತೆ ಅದರಿಂದಲೇ ಕನ್ನಡದ ಮುಂಜಿ ಬರೆದಿರುವುದು ಮುಂಜಾ ಎಂಬುದು ಒಂದು ಬಗೆಯ ದರ್ವೆಹುಲು ಅದರಿಂದಲೇ ಮೌಂಜಿ ಇದು ಉಪನಯದ ಕಾಲದಲ್ಲಿ ವಟುವಿಗೆ ಸುತ್ತಿಸುವ ಉಡುಗಾರ ಮೇಖಲಾ ಉಡುಗಾರ ಮೇಖಲಾ ಅತಿ ಪುರಾತನ ಕಾಲದಲ್ಲಿ ಈ ಮೌಂಜಿ ಸಂಸ್ಕಾರವು ಹೆಣ್ಣು ಕೂಡ ವಿಹಿತವಾಗಿತ್ತಂತೆ ಏವಂಚ ಮಂಜಾಪುತ್ತೂರು ವೈದಿಕ ಕರ್ಮಗಳಿಗೆ ವಿಶೇಷವಾಗಿ ದರ್ಮೆಗೆ ಸಂಬಂಧಪಟ್ಟಿದ್ದವರ ಗ್ರಾಮ ಯಾವ ಮುಂಜಾ ಹುಲ್ಲು ಪುತ್ತು ಎಂದರೆ ಹುತ್ತಗಳು ಇದ್ದವೋ ಅದು ಮಂಜಾಪುತ್ತೂರು ಮಂಜಾಪುತ್ತೂರು ಗ್ರಾಮ ಈಗಲೂ ಇದೆ ತಿರುಚಿನಾಪಲ್ಲಿಯಿಂದ ಆಚೆಗೆ ತಿರುಚಿನಪಲ್ಲಿಗೂ ಸಿದ್ದರ್ ಕೊಯಿಲ್ ಎಂಬ ಊರಿಗೂ ನಡುವೆ ಪೂರ್ವಕಾಲದಲ್ಲಿ ಅದು ವೈದಿಕ ಬ್ರಾಹ್ಮಣರ ಅಗ್ರಹಾರ ಈಗ ಸುಮಾರು ನಲವತ್ತೈದು ಮನೆಗಳಿರುವ ಹಳ್ಳಿ ಅಲ್ಲಿದ ವೈದಿಕ ಬ್ರಾಹ್ಮಣರು ಜೀವನೋಪಾಯ ಹುಡುಕುವುದರಲ್ಲಿ ಊರು ಬಿಟ್ಟರು ಬೃಹಚರಣದವರನ್ನು ಬೃಹದಾಚರಣರು ಎಂದು ಕರೆಯುತ್ತಿದ್ದರಂತೆ ಬೃಹದಾಚರಣೆ ದೊಡ್ಡ ದೊಡ್ಡ ಆಚಾರಗಳುಳ್ಳವರು ಎಂದರ್ಥ ಕರ್ಮನಿಷ್ಠರು ಯಜ್ಞಯಾಗಾದಿ ಕರ್ಮಶ್ರದ್ಧೆಯುಳ್ಳವರು ಅವರಲ್ಲಿ ಕೆಲವರು ವೇದದಲ್ಲಿಯೂ ಮೀಮಾಂಸಾದಿ ಶಾಸ್ತ್ರಗಳಲ್ಲಿಯೂ ಪಾರಂಗತರಾಗಿದ್ದವರು ಗ್ರಂಥಗಳನ್ನು ಬರೆದವರು ಜೀವನಾರ್ಥ ಸುಮಾರು ಆರುನೂರು ವರ್ಷಗಳ ಹಿಂದೆ ಬಹುಶಃ ಕ್ರಿಸ್ತ ಶಕ ಶತಮಾನದ ಸುಮಾರಿನಲ್ಲಿ ನನ್ನ ಪೂರ್ವಿಕರು ಮೈಸೂರು ಸೀಮೆಗೆ ಬಂದಿರಬೇಕು ಅವರು ಜೀವನಾರ್ಥಿಗಳಾಗಿಯೇ ಬಂದರೆಂದು ನನ್ನ ಊಹೆ ಅದು ವಿಜಯನಗರದ ಸ್ಥಾಪನೆಯಾದ ತರುವಾಯದ ತರುವಾಯದ ಕಾಲ ಆ ಕಾಲದಲ್ಲಿ ಭೂ ಬ್ರಾಹ್ಮಣ ಜನ ಇಲ್ಲಿಗಲ್ಲಿಗೆ ಅಲೆದಾಡುತ್ತಿದ್ದರೆಂದು ತೋರುತ್ತದೆ ಹಾಗೆ ಒಂದು ಗೊತ್ತಾದ ನೆಲೆಮನೆಯಿಲ್ಲದೆ ಜೀವನೋಪಾಯಕ್ಕಾಗಿ ಅಲೆದಾಡಿದರು ಅಂತ ಅಲೆದಾಟಿಕರ ಪಂಗಡಗಳಲ್ಲಿ ಮಂಜಾಪುತ್ತೂರಿನದು ಒಂದು ಅವರು ಕೊಯಮತ್ತೂರು ಶಾಲೆಯದ ಜಿಲ್ಲೆಗಳ ಮಾರ್ಗವಾಗಿ ಮೈಸೂರು ಸೀಮೆಗೆ ಬಂದವರು ಅವರಲ್ಲಿ ಕೆಲವರು ಬೆಂಗಳೂರು ಜಿಲ್ಲೆಯ ಅನೇಕಲ್ ಸಜ್ಜಾಪುರ ಮಾರ್ಗದಲ್ಲಿ ಬಂದವರು ಕೆಲವರು ಮಾರ್ಗದಲ್ಲಿ ಅಲ್ಲಲ್ಲೇ ನೆಲೆಸಿದರು ಅನೇಕಲ್ಲಿನ ಸಮೀಪದಲ್ಲಿ ಇರುವ ಗುಮ್ಮಳ್ಳಾಪುರವೆಂಬ ಹಳ್ಳಿ ಅವರು ನೆಲೆಸಿದ ಸ್ಥಳಗಳಲ್ಲಿ ಒಂದು ಆ ಕಾಲದಲ್ಲಿ ಗುಮ್ಮಾಪುರ ಕನ್ನಡ ವಿದ್ವಾಂಸರಿಗೂ ವೀರಶೈವ ಮತಸ್ಥರಿಗೂ ಒಂದು ಕೇಂದ್ರ ಸ್ಥಾನವಾಗಿತ್ತು ಎಂದು ತೋರುತ್ತದೆ ಆ ಸುತ್ತಮುತ್ತ ಅನೇಕ ಪ್ರಾಚೀನ ಶಿವಾಲಯಗಳ ಮತ್ತು ಮಠಗಳ ಅವಶೇಷಗಳು ಉಳಿದುಕೊಂಡಿವೆ ಈ ಸ್ಥಳದಲ್ಲಿ ಬಾಳಿದ ನನ್ನ ಜಾತಿಯ ಮನುಷ್ಯ ಒಬ್ಬಾತ ವೆಂಕಟ ಶರ್ಮಾ ಎಂಬನು ಈತ ಕನ್ನಡ ಕವಿ ರುದ್ರಭಟ್ಟನ ಜಗನ್ನಾಥ ವಿಜಯ ಕಾವ್ಯಕ್ಕೆ ವ್ಯಾಖ್ಯಾನ ಬರೆದಿದ್ದಾನೆಂದು ಪ್ರಾಕ್ತನ ವಿಮರ್ಶಾ ವಿಚಕ್ಷಣ ಮಹಾ ಮಹೋಪಾಧ್ಯಾಯ ರಾ ನರಸಿಂಹಾಚಾರ್ಯರು ಒಂದು ಕಡೆ ಹೇಳಿದ್ದಾರೆ ಶ್ಯಾಮಭಟ್ಟ ಈ ವೆಂಕಟೇಶ ಶರ್ಮನು ನನ್ನ ವಂಶದ ಪೂರ್ವಿಕನಲ್ಲ ನನ್ನ ಪೂರ್ವಿಕ ಶಾಮಬಟ್ಟಾ ಎಂಬಾತ ಈತ ಜನ್ಮತಃ ವೈದಿಕ ವೃತ್ತಿಯವನು ಆದರೆ ಜೀವಿಕೆ ನಡೆಸಲು ಆತ ಒಂದು ಷಾನುಭೋಗಿಕೆಯನ್ನು ಸಂಪಾದಿಸಿ ಲೌಕಿಕನಾಗಿ ಕಚೇರಿಯ ನಿಮಿತ್ತದಿಂದ ರುಮಾಲೆ ಧರಿಸಬೇಕಾಗಿ ಬಂತು ಅಂದಿನಿಂದ ಆತನನ್ನು ಆತನ ಜನ ರುಮಾಲೆ ಶ್ಯಾಮಭಟ್ಟ ಎಂದು ಕರೆದರು ಕೆಲ ಹಾಸ್ಯಕ್ಕಾಗಿ ಆತನನ್ನು ಹಾಗೆ ಕರೆದಿರಬಹುದು ಬೇರೆ ಕಡೆ ನಾನು ಹೇಳಿದ್ದೇನೆ ಪ್ರಾಥಸ್ಮರಣೀಯ ನಮ್ಮ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತಿಗಳನ್ನು ಶಾಸ್ತ್ರಿ ಬಾವಮಾಕೃತ್ಯ ಮೇಸ್ತ್ರಿ ಬಾವು ಪಾಗತಹ ಎಂದು ಲಘು ಹಾಸ್ಯ ಮಾಡಿದರೆಂದು ಹಾಗಾಯಿತು ನನ್ನ ಪೂರ್ವಿಕರ ರುಮಾಲೆ ಶ್ಯಾಮಟ್ಟರ ಪಾಡು ಶ್ಯಾಮಭಟ್ಟರ ತರುವಾಯ ಎಷ್ಟೋ ಮೇಲೆ ಹುಟ್ಟಿದವರು ಗುಂಡಪ್ಪನವರು ಅವರ ತಂದೆ ಹೆಸರು ವೆಂಕಟಗಿರಿಯಪ್ಪ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 ಆಕೆಯ ಹೆಸರು ಕಾಮಾಕ್ಷಮ ಕಾಮಾಕ್ಷಮನ ತಂದೆ ಅನುಕೂಲಸ್ಥರಾಗಿದ್ದಿರಬೇಕು ಆತ ತಮ್ಮ ಮಗಳ ಅರಿಶಿನ ಕುಂಕುಮದ ಕಚಿಯಂದು ಮುತ್ತಾನಲೂರು ಎಂಬ ಕಡೆ ಎರಡು ಎಕರೆ ಗದ್ದೆಯನ್ನು ಬಳುವಳಿಯಾಗಿ ಕೊಟ್ಟಿದ್ದದಲ್ಲದೆ ಆಕೆಯ ನಿತ್ಯದ ಗೌರಿ ಪೂಜೆಗಾಗಿ ಒಂದು ಚಿನ್ನದ ಶ್ರೀಚಕ್ರ ಮತ್ತು ಲಕ್ಷ್ಮೀ ವಿಗ್ರಹಗಳನ್ನು ಒಂದು ಜೊತೆ ದೀಪಸ್ತಂಭಗಳನ್ನು ಕೊಟ್ಟಿದ್ದರು ಅವು ನಮ್ಮ ಮನೆಯಲ್ಲಿ ವಂಶ ನಾವು ಅವತರಿಸಿದ ಕಾಲದವರೆಗೂ ಕಾಣಬರುತ್ತಿತ್ತು ಆ ಶ್ರೀಚಕ್ರ ಸುಮಾರು ಎರಡಂಗುಲ ಅಗಲ ಮೂರಂಗುಲ ಉದ್ದಾಯಿತು ಅದರ ಒಂದರ್ಧದಲ್ಲಿ ಮಹಾಲಕ್ಷ್ಮಿಯ ಪ್ರತಿಮೆ ಮಿಕ್ಕರ್ಧದಲ್ಲಿ ಶ್ರೀಚಕ್ರದ ರೇಖೆ ಇದ್ದುದನ್ನು ನಾನು ನೋಡಿದ್ದೇನೆ ಪ್ರತಿದಿನ ದೇವತಾರ್ಚನೆಯಾಗುತ್ತಿತ್ತು ಅದರ ಅಂಗವಾಗಿ ನನ್ನ ತಾಯಿ ಶುಕ್ರವಾರ ಶುಕ್ರವಾರ ಅದಕ್ಕೆ ಕುಂಕುಮಾರ್ಚನೆ ಮಾಡುತ್ತಿದ್ದರು ಕಾಲಕ್ರಮದಲ್ಲಿ ಅದು ಸವೆದು ಮುಟ್ಟಲು ಅಸಾಧ್ಯವೆಂದು ತೋರಿದಾಗ ಅದಕ್ಕೆ ಇನ್ನಷ್ಟು ಚಿನ್ನ ಹಾಕಿ ಹೊಸ ವಿಗ್ರಹವನ್ನು ತಯಾರು ಮಾಡಿಸಿದರು ಆಮೇಲೆ ಎಷ್ಟೋ ದಿವಸ ಅದು ನನ್ನ ತಂಗದಂದೇ ತೀರಿಕೊಂಡ ಬಳಿಕ ದೇವರ ಪೂಜೆಗಾಗಿ ಒಬ್ಬ ಬ್ರಾಹ್ಮಣನನ್ನು ಗೊತ್ತು ನನ್ನ ತಾಯಿಯ ಗಮನವೆಲ್ಲ ಅಡಿಗೆ ಮನೆಯ ಮೇಲಿದ್ದರಿಂದ ದೇವರ ಸಾಮಾನನ್ನು ಅವರು ಉಸ್ತುವಾರಿ ನೋಡಲಾಗಲಿಲ್ಲ ವಿಗ್ರಹ ಇಲ್ಲಿ ಆ ದೀಪಸ್ತಂಭಗಳು ಮೂರು ನಾಲ್ಕು ಅಡಿ ಎತ್ತರ ಇದ್ದವು ಕಿತ್ತಾಳೆಯ ಕಂಬಗಳು ಮಜಬೂತಾಗಿದ್ದವು ಎಣ್ಣೆ ಹಾಕುವ ತಟ್ಟೆಗೆ ಎಂಟು ಮುಖವಾಗಿ ಬತ್ತಿ ಹಾಕಬಹುದಾಗಿತ್ತು ನಮ್ಮ ಊರಿನಲ್ಲಿ ಯಾರ ಮನೆಯಲ್ಲಿ ಮದುವೆ ಮುಂಜಿ ನಡೆದರೂ ಹಸಿಯ ಮುಂದೆ ಇರಿಸಲು ಈ ದೀಪಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಹಾಗೆ ತೆಗೆದುಕೊಂಡು ಹೋದವರ ಯಾರೋ ಒಬ್ಬರು ಹಿಂತಿರುಗಿಸಲು ಮರೆತರು ಇನ್ನೂ ಉಳಿದದ್ದು ಜಮೀನು ಅದರ ಫಸಲನ್ನು ಕಾಲಕಾಲಕ್ಕೆ ವಸೂಲು ಮಾಡುವವರು ಯಾರೂ ಗೊತ್ತಾಗಿರಲಿಲ್ಲ ಕಾಮಾಕ್ಷ್ಮನವರ ಮೂರನೆಯ ಮಗ ಚಿಕ್ಕ ತಾತ ವರ್ಷಕ್ಕೆ ಎರಡು ಮೂರು ಸಾರಿ ಸರ್ಜಾಪುರ ಪ್ರಾಂತಕ್ಕೆ ಬಂದು ಹೋಗುತ್ತಿದ್ದರು ಅವರಿಗೆ ಜ್ಞಾಪಕ ಬಂದಾಗ ಅವರು ಹೋಗಿ ವಸೂಲಿ ಮಾಡುವರು ನನ್ನ ತಂದೆ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಒಂದು ಸಾರಿ ಆ ಪ್ರಾಂತ ತಿರುಗ ತಿರುಗಾಡಿದಾಗ ಅವರು ಗುತ್ತಿಗೆ ಹೇಳುವರು ರೈತರು ಅವರ ಕೈಗೆ ಕೊಟ್ಟು ಬಿತ್ತೆ ಎಂದು ಜವಾಬು ಹೇಳುವರು ಇವರ ಕೈಗೆ ಬಂದದ್ದು ಖಂಡಿತವಿಲ್ಲ ಅವರ ಕೈಗೆ ಬಂದದ್ದು ಖಂಡಿತವಿಲ್ಲ ಹೀಗೆ ಕೆಲವು ಕಾಲ ನಡೆದು ಕಡೆಗೆ ಮುತ್ತಾನಲ್ಲೂರು ಗದ್ದೆಯನ್ನು ಮಾರಿಬಿಟ್ಟಿದ್ದು ನನಗೆ ಮಸುಕು ಮಸುಕು ಆಗಿ ಜ್ಞಾಪಕವಿದೆ ಶೇಖದಾರ್ ಗುಂಡಪ್ಪನವರು ಈಗ ಗುಂಡಪ್ಪನವರ ಕತೆಗೆ ಹೋಗೋಣ ಅವರು ದೇವನಹಳ್ಳಿ ತಾಲೂಕಿನ ಸೋಮತನಹಳ್ಳಿ ಮೊದಲಾದ ಹಳ್ಳಿಗಳಲ್ಲಿದ್ದವರು ಅವರು ಎಷ್ಟು ಮಟ್ಟಿನ ವಿದ್ಯಾವಂತರೋ ನನಗೆ ತಿಳಿಯದು ನಾನು ಕೇಳಿರುವ ಸಂಗತಿಯಿಂದ ಅವರಲ್ಲಿ ಪಾಂಡಿತ್ಯಕ್ಕಿಂತ ಕಾರ್ಯಸಾಮರ್ಥ್ಯ ಮುಖ್ಯವಾಗಿತ್ತೆಂದು ತೋರುತ್ತದೆ ಅವರು ಮೊದಲ ಬದಲು ಯಾವುದೋ ತಾಲೂಕು ಕಚೇರಿಯ ಸಣ್ಣ ಸಣ್ಣ ಉದ್ಯೋಗಗಳಲ್ಲಿದ್ದಿರಬೇಕು ಅವರಿಗೆ ಮಹೋದ್ಯೋಗ ಬಂದದ್ದು ಬ್ರಿಟಿಷ್ ಕಮಿಷನರುಗಳ ಕಾಲದ ಆದಿ ಆದಿಭಾಗದಲ್ಲಿ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 ಒಂದು ಬೆಂಗಳೂರಿಗೆ ಬರತಕ್ಕದ್ದು ದಂಡಿನ ಸಂಚಾರ ಕಾಲನಡಿಗೆಯಿಂದ ಹೀಗೆ ಸೈನ್ಯ ಪದೇ ಪದೇ ನೆಲ ತುಳಿದು ಹೋಗುತ್ತಿದ್ದನ್ನು ಜನ ನೋಡಿದರೆ ಅವರಿಗೆ ಬ್ರಿಟಿಷ್ ಸರ್ಕಾರದ ದರ್ಪದ ಮತ್ತು ಶಕ್ತಿಯ ಕಲ್ಪನೆ ಉಂಟಾಗುತ್ತಿತ್ತು ಮತ್ತು ಸೈನಿಕರಿಗೂ ಬೇಸರವಾಗದೇ ಅಂಗಾಂಗ ವ್ಯಾಯಾಮವಾಗಿ ಒಂದು ಶಿಸ್ತು ಈ ತಾತ್ಪರ್ಯದಿಂದ ಬೆಂಗಳೂರು ಮದರಾಸುಗಳ ನಡುವೆ ಸೈನ್ಯ ಒಂದೆರಡು ದಿನ ತಂಗುವುದಕ್ಕಾಗಿ ಎರಡು ಮೂರು ಕಡೆ ಏರ್ಪಾಟಿತು ಅಂತ ಸೈನ್ಯದ ಮೊಕ್ಕಾಂ ಜಾಗಗಳಲ್ಲಿ ಮುಳಬಾಗಲು ಒಂದು ಇದು ಬೆಂಗಳೂರಿನಿಂದ ಸರಿಯಾಗಿ ಅರವತ್ತನೆಯ ಮೈಲಿಯಲ್ಲಿದೆ ಅಲ್ಲಿ ಸೈನ್ಯ ಎರಡು ಮೂರು ದಿನ ಮೊಕ್ಕ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 ತುಂಟಾದವರು ಮತ್ತು ಶಾನುಭೋಗರು ಈ ಶೀನಪ್ಪನವರಿಗೆ ತುಂಬಾ ಪ್ರೀತಿ ಹತ್ತಿರ ಕುಡಿಸುಗಳು ನನ್ನ ಮುತ್ತಜ್ಜನ ಗುಣಾತಿಶಯಗಳನ್ನು ವರ್ಣಿಸುವರು ಗುಂಡಪ್ಪನವರು ಆಕಾರದಲ್ಲಿ ಸಾಮಾನ್ಯ ಎತ್ತರವಲ್ಲ ಗಿದ್ದು ದೇಹ ಕೊಂಚ ಸ್ಥೂಲವಾದದ್ದು ಬಣ್ಣ ಎಣ್ಣೆಗೆಂಪು ಅವರ ಮುಖಭಾವ ಜನಕ್ಕೆ ತಿಳಿದ ಮಟ್ಟಿಗೆ ಕೊಂಚ ಭಯ ಉಂಟು ಯಾವಾಗಲೂ ಹುಮಸ್ಸು ನಗು ಅಪರೂಪ ಇದು ಅಧಿಕಾರದ ಹುದ್ದೆಯನ್ನು ಚಲಾಯಿಸುತ್ತಿದ್ದಾಗ ಬೇರೆ ಸಮಯದಲ್ಲಿ ವಿಹಿತರಾಗಿದ್ದು ಮಾತ್ರವೇ ಅಲ್ಲದೆ ಸಹಾನುಭೂತಿ ವಾತ್ಸಲ್ಯಗಳು ಇದುವು ದಿನಚರಿ ಗುಂಡಪ್ಪನವರು ಬೆಳಿಗ್ಗೆ ಬಿಸಿಲು ಹುಟ್ಟುವುದಕ್ಕೆ ಮುಂಚೆ ಊರ ಮಧ್ಯದ ದೊಡ್ಡ ಕುಂಟೆ ಎಂಬ ವಿಸ್ತಾರವಾದ ನಾಲ್ಕು ಕಡೆ ಸೋಪಾನ ಕಟ್ಟಿದ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವರು ಆನಿಕ ಮಾಡಿಕೊಳ್ಳುವರು ಹಣೆಯ ತುಂಬಾ ವಿಭೂತಿ ಹಚ್ಚುತ್ತಿದ್ದರು ಆನಿಕ ಮುಗಿದ ಕೂಡಲೇ ಒಂದು ಜುಬ್ಬಾ ಅದರ ಮೇಲೆ ಅಂಗರ್ಯಕೆ ತೊಟ್ಟು ಒಂದು ಅಂಗವಸ್ತ್ರವನ್ನು ಕೊರಳ ಸುತ್ತ ಹಾಕಿಕೊಂಡು ಪೇಟೆಗೆ ಬರುವರು ನಡುಪೇಡಿಯಲ್ಲಿ ನಿಂತು ಅಲ್ಲಿಯ ವರ್ತಕರನ್ನು ಹೆಸರು ಹಿಡಿದು ಗಟ್ಟಿಯಾಗಿ ಕೂಗುವರು ಏಕವಚನದಲ್ಲಿ ತೆಲುಗಿನಲ್ಲಿ ಸಂಜೀವ ಇದು ನಂಬೂಲಿ ಸಂಜೀವ ಶೆಟ್ಟಿಯ ಹೆಸರು ಸ್ವಾಮಿ ನಯುಂದೇಮಿರ ತುಪ್ಪದೇನೋ ಮುಂದಿ ಸ್ವಾಮಿ ತೀಸಿಕೋನಿರ ಎನ್ನೋ ಕಂಪು ಪಟ್ಟಿ ಪಯಂಡೆದಿ ನೀ ಕಂಪುಕು ಅಗ್ಗಿ ಪೆಟ್ಟಿರಿ ತೆಗೆದುಕೊಂಡು ಬಾ ಎಷ್ಟು ದಿವಸದ್ದು ವಾಸನೆ ಹಿಡಿದು ಬಿಟ್ಟಿರುತ್ತದೆ ನಿನ್ನ ವಾಸನೆಗೆ ಬೆಂಕಿ ಇಟ್ಟರು ಲೇದಂಡಿ ಕೊತ್ತದಿ ಇಲಾಸ್ವಾಮಿ ಹೊಸದು ಒಂದು ಮಡಿಕೆಯಲ್ಲಿ ತಂದರಿಸುವನು ಬೆಲ್ಲಂ ಮುದ್ದ ಎಕ್ಕಡ ಬೆಲ್ಲದ ಮುದ್ದೆಯಲ್ಲಿ ಹೊಸ ಬೆಲ್ಲದ ಮುದ್ದೆಯೊಂದು ಹಾಜರಾಗುವುದು ಆ ಸೀಮೆಯಲ್ಲಿ ಬೆಲ್ಲದ ಅಚ್ಚುಗಳಿಲ್ಲ ಆ ಕಾಲಕ್ಕೆ ಕಬ್ಬಿಣದ ಗಾಣ ಬಂದಿರಲಿಲ್ಲ ಮರದ ಗಣಗಳೇ ಉಪಯೋಗದಲ್ಲಿದ್ದವು ಅದರಿಂದ ಬಂದ ಬೆಲ್ಲ ಸೊಗಸಾದದ್ದು ಕೊಳೆಯಿಲ್ಲದೆ ಎಷ್ಟು ದಿನವಾದರೂ ಹುಳಿ ಹಿಡಿಯದೆ ನಾಲಿಗೆಗೆ ಚೊಕ್ಕನಿಸುವಂತೆ ಇರುತ್ತಿತ್ತು ಇಂಥ ಬೆಲದ ಮುದ್ದೆಯೊಂದನ್ನು ಸಂಜೀವ ಶೆಟ್ಟಿ ತಂದಿರಿಸುವನು ಗುಂಡಪ್ಪನವರು ತಮ್ಮ ಕೈ ಮುಷ್ಟಿಯನ್ನು ಮೇಲೆ ಮುದ್ದೆಯ ಮೇಲೆ ಬಡಿಯುವರು ಅದು ನಾಲ್ಕೈದು ಹೋಳಾಗುವುದು ಒಂದು ಹೋಳನ್ನು ಎರಡು ಬೆಟ್ಟಿನಿಂದ ಮೇಲೆ ಕೆತ್ತಿ ತುಪ್ಪದ ಗಡಿಗೆಯಲ್ಲದ್ದಿ ಅನಾಮತ್ತಾಗಿ ತಮ್ಮ ಬಯೊಳಕ್ಕೆ ಇಳಿಸಿ ಬಿಡುವರು ಅದು ಚೆನ್ನಾಗಿತ್ತೆಂದರೆ ಅವನಿಗೆ ಕಾಂಟ್ರಾಕ್ಟ್ ಇನ್ನೊಂದಂಗಡಿಗೆ ಹೋಗುವರು ವರೇ ರಂಗಡು ರವ ಉಂದೆ ಮೀರ ಉಂದೆ ಮೀರಾ ಎಲ್ಲಾ ರಂಗ ರವೆ ಇದೆಯೇನೋ ಮುಂದಿ ಸ್ವಾಮಿ ಅಂದ್ರೆ ಇದೇ ಸ್ವಾಮಿ ರಾಕ್ಷಸ ವಿದ್ಯೆ ಆತಾಮು ತೆಗೆದುಕೊಂಡು ಬಾ ನೋಡೋಣ ಆತ ಒಂದು ದವಾ ಬಾಂಡ್ಲಿಯಲ್ಲಿ ರವೆ ಬಂದು ಹಾಕಿ ಅವರ ಮುಂದೆ ಇರಿಸುವನು ಅವರು ರವೆಯನ್ನು ಕೈಯಿಂದೆತ್ತಿ ಹೀಗೋ ಹಾಗೂ ತಿರುಗಿಸಿ ನೋಡಿ ಕೇಳುವರು ನಯುಂದೋ ತುಪ್ಪ ಇದೆಯೋ ರಂಗಯ್ಯ ಒಂದು ತುಪ್ಪದ ಗಡಿಗೆಯನ್ನು ತಂದಿಡುವನು ಗುಂಡಪ್ಪನವರು ಗಡಿಗೆಯೊಳಕ್ಕೆ ಕೈ ಹಾಕಿ ಒಂದು ದೊಡ್ಡ ಬೊಸೆ ತುಪ್ಪವನ್ನೆತ್ತಿ ರವೆಯೊಳಕ್ಕೆ ಹಾಕಿ ಕೆಲಸಿ ಆ ಹಸಿರವೆಯನ್ನು ಉಂಡೆ ಮಾಡಿ ಬಯೊಳಕ್ಕೆ ಬಿಟ್ಟುಕೊಳ್ಳುವರು ನಾನು ಹಸಿರವೆ ತಿನ್ನುತ್ತಾರೆಯೇ ಇಲ್ಲಾದರೋ ಎಂದು ಕೇಳಿದಕ್ಕೆ ಶೀನಪ್ಪನವರು ನಾನು ಸುಳ್ಳು ಹೇಳುತ್ತೇನೆಯೇ ಹೇಗಿದ್ದ ನಿಮ್ಮ ತಾಮ ತಾತ ಭೀಮಸೇನ ಹೊಟೆಯಲ್ಲಿ ಎಲ್ಲಾ ಅರಗಿ ಹೋಗುತ್ತದೆ ಎಂದರು ಗುಂಡಪ್ಪನವರು ಇನ್ನೆರಡು ಹೆಜ್ಜೆ ಮುಂದೆ ಹೋಗುವರು ಪೇಟೆಯಕ್ ಚೋಕ ಸುತ್ತಮುತ್ತಲ ಹಳ್ಳಿಗಳಿಂದ ಹೈನು ಮಾಡುವ ಜನ ಮೊಸರು ತುಪ್ಪ ಹೊತ್ತು ಅಲಿಗೆ ಬರುವರು ಗುಂಡಪ್ಪನವರು ಅದರಲ್ಲಿ ಒಂದು ಮಡಕೆಯನ್ನು ಕೈಗೆ ತೆಗೆದುಕೊಂಡು ಮೇಲಕ್ಕೆತ್ತಿ ಗಟಗಟ ಕುಡಿಯುವರು ಒಪ್ಪಿತವಾದರೆ ಐವತ್ತು ಮಡಕೆ ಮೊಸರಿಗೆ ಗಿರಾಕಿ ಜುರ್ಬೂ ದಾರಿ ಇಂತಹ ರಾವಣ ಬಕಾಸುರ ಕಥೆಗಳನ್ನು ನನ್ನ ಮುತ್ತಜ್ಜನ ವಿಷಯದಲ್ಲಿ ಹೇಳುತ್ತಿದ್ದರು ಕ್ಷಾಮದೇವತೆಯ ಪ್ರಜೆಯಾದ ನನಗೆ ಈ ಕಥೆಗಳನ್ನು ಕೇಳಿ ಹೆಮ್ಮೆಯುಂಟಾಗುತ್ತದೆ ನನ್ನ ಮುತ್ತಜ್ಜನಾದರೂ ಚೆನ್ನಾಗಿ ಊಟ ಮಾಡಿದ್ದನಲ್ಲ ಮೇಲಣ ಮಾತಿನ ಜರ್ಬುದಾರಿಯಿಂದ ಗುಂಡಪ್ಪನವರು ದರ್ಪದಿಂದ ಅಧಿಕಾರ ನಡೆಸಿದರೆಂದು ಊಹಿಸಬಹುದು ಅವರಿಗೆ ಒಳ್ಳೆಯವರೆಂದು ಸಮರ್ಥರೆಂದು ಹೆಸರು ಬಂದಿತ್ತು ಅವರೇ ಮುಳುಬಾಗಿಲಿನಲ್ಲಿ ನಮ್ಮ ಮನೆಯನ್ನು ಸ್ಥಾಪಿಸಿದವರು ಆ ಮನೆಯಲ್ಲಿ ವಿಶೇಷವಾಗಿ ಅನ್ನ ಸಂದರ್ಪಣೆ ನಡೆಯುತ್ತಿತ್ತಿ ಬ್ರಾಹ್ಮಣರಿಗೆ ಮಾತ್ರವಲ್ಲದೆ ಇತರ ವರ್ಣ ಗಳವರಿಗೂ ಅಲ್ಲಿ ಭೋಜನವಾಗುತ್ತಿತ್ತಂತೆ ಅದು ಅನ್ನದಾನದ ಮನೆ ಎಂದು ಹೆಸರಾಗಿತ್ತು ನನ್ನ ಪೂರ್ವಿಕರ ಮನೆಯನ್ನು ನಾನು ಕಳೆದುಕೊಳ್ಳುವವರೆಗೂ ಆ ಮನೆ ಶೇಖದಾರ್ ಗುಂಡಪ್ಪಗಾರಿಲು ಎಂದು ಪ್ರಸಿದ್ಧವಾಗಿತ್ತು ಶೇಖ್ದಾರ್ ಗುಂಡಪ್ಪನವರಿಗೆ ನಾಲ್ವರು ಗಂಡು ಮಕ್ಕಳು ಇಬ್ಬರು ಹೆಣ್ಣುಮಕ್ಕಳು ಇದ್ದರು ಗಂಡು ಮಕ್ಕಳಲ್ಲಿ ನಾಲ್ಕನೆಯ ಆತ ವೆಂಕಟರಮಣಯ್ಯ ಬಾಲ್ಯದಲ್ಲಿಯೇ ತೀರಿಕೊಂಡನಂತೆ ಸ್ಫುರದ ರೂಪಿ ಎಂದು ಬುದ್ಧಿವಂತನೆಂದು ಜನ ಹೇಳುತ್ತಿದ್ದರು ಈ ಅಭಿಮಾನವನ್ನಿಟ್ಟುಕೊಂಡೇ ನನ್ನ ಅಜ್ಜ ನನ್ನ ತಂದೆಗೆ ವೆಂಕಟರಮಣಯ್ಯ ಎಂಬ ಹೆಸರು ಕೊಟ್ಟದ್ದು ಎಂದು ನನ್ನ ಕುಟುಂಬದಲ್ಲಿ ಹೇಳುತ್ತಿದ್ದರು ಹೆಣ್ಣು ಮಕ್ಕಳಲ್ಲಿ ಒಬ್ಬಾಕೆಯನ್ನು ಮಾಲೂರಿನ ಸಂಪಂಗಿರಾಮಯ್ಯ ಎಂಬವರಿಗೆ ಲಗ್ನ ಕೊಟ್ಟಿದರು. ಆಕೆ ಕೊಂಚ ಕಾಲದ ಮೇಲೆ ತೀರಿಕೊಂಡಿದ್ದರು ಎರಡನೆಯ ಆಕೆಯ ಹೆಸರಾಗಲಿ ಬೇರೆ ಸಂಗತಿಯಾಗಲಿ ನನಗೆ ತಿಳಿಯದು ಉಳಿದ ಗಂಡು ಮಕ್ಕಳು ಮೂವರು ಶೇಷಗಿರಿ ಗಿರಯ್ಯ ರಾಮಣ್ಣ ಶಿವರು ಇವರ ಪ್ರಸ್ತಾವಕ್ಕೆ ಹೋಗುವ ಮುನ್ನ ಗುಂಡಪ್ಪನವರನ್ನು ಕುರಿತು ಹೇಳಬೇಕಾದ ಮಾತು ಇನ್ನೊಂದಿದೆ ಅವರ ಪತ್ನಿ ಕಾಮಾಕ್ಷಮನವರು ತಮ್ಮ ಕಡೆಯ ಮಗ ವೆಂಕಟರಮಣಯ್ಯ ತೀರಿಕೊಂಡ ಒಂದೆರಡು ತಿಂಗಳೊಳಗಾಗಿ ಇಹಲೋಕವನ್ನು ಬಿಟ್ಟರು ಆ ಪುತ್ರ ದುಃಖದಿಂದ ಎಂದು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಆಕೆ ಹೋದ ಮೇಲೆ ಆಕೆಯ ಮೂವರು ಸೊಸೆಯರು ಒಂದೆರಡು ವರ್ಷ ಬಾಳಿ ಕಾಳಾಧೀನರಾದರು ಎರಡನೇ ಮಗ ರಾಮಣ್ಣನವರ ಪತ್ನಿ ಲಕ್ಷ್ಮೀದೇವಮ್ಮ ಎಂಬಾಕೆ ಆಕೆಯ ಬೆಟ್ಟ ಹಲಸೂರಿನ ಸುಬ್ಬಯ್ಯ ಎಂಬುವರ ಮಗಳು ಆಕೆಯ ಒಂದು ಮಗುವಾಗಿ ಒಂದೆರಡು ವರ್ಷ ಕಳೆದ ಬಳಿಕ ತೆಗೆದುಕೊಂಡಳು ಆ ಮಗು ಹೋಯಿತು ರಾಮಣ್ಣನವರ ಕೋಪ ಈ ದುಃಖವನ್ನು ಗುಂಡಪ್ಪನವರು ತಡೆಯಲಾರದೆ ಮಕ್ಕಳಿಗೆ ಮತ್ತೆ ಮದುವೆ ಮಾಡಿಕೊಳ್ಳಬೇಕೆಂದು ಆಗಾಗ ಒತ್ತಾಯ ರಾಮಣ್ಣನವರಿಗೆ ಈ ಹಿತೋಪದೇಶ ಹಿತವೆನಿಸಲಿಲ್ಲ ತಂದೆಯ ಮೇಲೆ ಕೋಪ ಹೀಗಿದ್ದಾಗ ಒಂದು ದಿನ ಗುಂಡಪ್ಪನವರು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 ಬೇಹುಷಾರಿ ಬಂತು ತಂದೆ ನೀರು ಹಾಕು ಎಂದು ಹೇಳಿದಾಗ ತಂಬಿಗೆಯನ್ನು ಹಂಡೆಯೊಳಕ್ಕೆ ಅದೇ ನೀರನ್ನು ಹಾಗೆಯೇ ತೆಗೆದು ತಂದೆಯ ಮೇಲೆ ಸುರಿದರು ನೀರು ಹಂಡೆಯಲ್ಲಿ ತಳಮಳ ಗುಟ್ಟುತ್ತಿತ್ತು ಈ ನೀರು ಬೋಳು ತಲೆಯ ಮೇಲೆ ಬಿದ್ದರೆ ಏನಾಗಬೇಕು ಮುದುಕ ಚಿರಿಚಿಕೊಂಡ ಇತರ ಜನ ಓಡಿ ಬಂದು ಉಪಚಾರ ಮಾಡಿದರು ಎಲ್ಲ ಸರಿಯಾಯಿತು ಒಂದು ಸಂಗತಿಯ ರಾಮಣ್ಣನವರು ತಮ್ಮ ಮುನಸಿನಿಂದ ಎಂತ ಪ್ರಮಾದವಾಯಿತೆಂದು ಕಂಡುಕೊಂಡರು ಅದರ ಫಲಿತಾಂಶ ಇನ್ನೂ ದೊಡ್ಡ ಪ್ರಮಾದ ಅವರು ಮನೆ ಬಿಟ್ಟು ಬೆಟ್ಟದಲ್ಲಿ ನಾಚಾರಮನ ಗುಡಿಯ ಗವಿಯನ್ನು ಸೇರಿದರು ಅಲ್ಲಿ ಸುತ್ತಮುತ್ತಲ ಗ್ರಾಮಗಳವರು ತಂದುಕೊಟ್ಟ ಅಕ್ಕಿ ಬೇಳೆ ಹಾಲು ಮೊಸರು ಈ ಪದಾರ್ಥಗಳಿಂದ ತವೆಯಡಿ ಮಾಡಿಕೊಂಡು ಊಟ ಮಾಡುತ್ತಾ ಅಲ್ಲಿಯೇ ಎದ್ದು ಬಿಟ್ಟರು ಗುಂಡಪ್ಪನವರಿಗೆ ತುಂಬಾ ಕಾಯಿಲೆ ಆಯಿತು ಹಣ್ಣು ಹಣ್ಣು ಮುದುಕರಾದರು ಹತ್ತಿರ ಇದ್ದ ಯಾರನ್ನೋ ಕರೆದು ಅವಸಾನ ಬಂದ ಹಾಗೆ ತೋರುತ್ತದೆ ಈಗಲಾದರೂ ಅವನು ಬಂದಾನೇನೋ ಹೇಳಿ ನೋಡಿ ಎಂದರಂತೆ ಸ್ನೇಹಿತರು ಆ ಮಾತಿನಂತೆ ಬೆಟ್ಟಕ್ಕೆ ಹೋಗಿ ರಾಮಣ್ಣನವರನ್ನು ಕರೆದು ಸಂಗತಿ ತಿಳಿಸಿದರಂತೆ ಅವರು ಈಗ ಆ ಪ್ರಸ್ತಾಪ ನೀವು ಹೇಳಿದರೆ ಬಂದೇನು ಆ ಪ್ರಸ್ತಾಪ ಮಾಡಿಯಾರೆಂದು ನಿಮಗೆ ತೋರಿದರೆ ಬಂದದಾರಿ ಹಿಡಿಯಿರಿ ಶವಾಸಾಗಿ ಹೋದ ಮೇಲೆ ನನಗೆ ಹೇಳಿ ಎಂದರಂತೆ ಅವರು ವಾಸ್ತವವಾಗಿ ಹೀಗೆ ಹೇಳಿದರೋ ಅಥವಾ ಅವರ ಮಾತಿನ ತಾತ್ಪರ್ಯವನ್ನು ಅವರ ಧ್ವನಿಯಿಂದ ಕೇಳಿದವರು ಹೀಗೆ ಗ್ರಹಿಸಿದರೋ ಗೊತ್ತು ಮಾಡಲು ನನಗೆ ಸಾಧ್ಯವಿಲ್ಲ ವಾತ್ಸಲ್ಯ ನನಗೆ ತಿಳಿದ ಮಟ್ಟಿಗೆ ರಾಮಣ್ಣನವರು ಋತು ಧರ್ಮಿಷ್ಠರು ದಯಾವಂತರು ಅವರು ಒಂದು ವೇಳೆ ಹಾಗೆ ಕಟುವಾಗಿ ತಂದೆಯ ವಿಷಯದಲ್ಲಿ ಮಾತು ಆಡಿದ್ದರೆ ಅದೊಂದು ಅಸಾಮಾನ್ಯವಾದ ಉದ್ವೇಗದ ಮಾತು ಎಂದು ಆ ಉದ್ವೇಗ ನನ್ನ ತಂದೆಯನ್ನು ಕುರಿತದ್ದಲ್ಲ ನನಗಾಗಿದ್ದ ಪತ್ನಿ ವಿಯೋಗವನ್ನು ಕುರಿತದ್ದು ಈ ಪ್ರಸ್ತಾವಕ್ಕೆ ಮುಂದೆ ಹಿಂತಿರ್ಗಬೇಕು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 ಒಂದೆರಡು ಕತೆ ನನ್ನ ಚಿಕ್ಕ ತಾತಂದಿರು ಹೇಳಿದ್ದುದನ್ನು ಇಲ್ಲಿ ಅನುವಾದ ಮಾಡಬಹುದು ಗುಂಡಪ್ಪನವರ ಮನೆಯ ಪಕ್ಕದಲ್ಲಿ ಮೂರು ದೊಡ್ಡ ದೊಡ್ಡ ಹುಣಸೆ ಬೆಳದು ಬೆಳೆದು ಹುಡುಗರಿಗೆ ಅಭ್ಯಂಜನ ಮಾಡಿಸಬೇಕೆಂದು ಕಾಮಾಕ್ಷ್ಮನವರು ಹಂಡೆಯಲ್ಲಿ ನೀರು ಕಾಯಿಸಿ ಎಣ್ಣೆ ಹಿಡಿದು ಮಕ್ಕಳನ್ನು ಕೂಗಿ ಕರೆಯುತ್ತಿದ್ದರು ಇದರ ಸುಳಿವನ್ನು ತಿಳಿದ ಕೂಡಲೇ ನಾಲ್ವರು ಮಕ್ಕಳು ಒಬ್ಬೊಬ್ಬರು ಒಂದೊಂದು ಹುಣಸೆ ಹಿಡಿದು ಹತ್ತುತ್ತಿದ್ದರು ತಾಯಿ ಇವರನ್ನು ಕಾಣದೇ ಮನೆಯ ಹೊರಕ್ಕೆ ಬಂದು ಕೂಗುವರು ಇವರು ಎಲೆಗಳ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿರುವರು ಬೀದಿಯಲ್ಲಿ ಹೋಗುತ್ತಿದ್ದವರು ಆಕೆಯ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 ಅಡುಗೆಗೆ ಗೊತ್ತಾಯಿತೆಂದು ಹೊತ್ತಾಯಿತೆಂದು ಮನೆಯೊಳಗೆ ಹೋಗುವರು ಆಕೆ ಸ್ನಾನ ಮಾಡಿದ ಮೇಲೆ ಈ ಹುಡುಗರು ನೆಲದ ನೆಲದ ಮೇಲೆ ಕಿಳಿಯುವರು ಇದು ಪದೇ ಪದೇ ಆಗುತ್ತಿದ್ದ ವಿನೋದ ಕಾಮಾಕ್ಷ್ಮನವರು ಮಕ್ಕಳ ಮೇಲೆ ಗಂಡನಿಗೆ ದೂರು ಹೇಳರು ಗುಂಡಪ್ಪನವರದು ಕಠಿಣ ಸ್ವಭಾವ ಮಕ್ಕಳು ತುಂಟರಾದರೆಂದು ತಿಳಿದರೆ ಅವರು ಆಳುಗಳಿಂದ ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಹಿಡಿದು ತರಿಸಿ ಚಾಟಿಯಿಂದಲೋ ದೊಣ್ಣೆಯಿಂದಲೋ ಮುಖವನ್ನದೇ ಮೈಯನ್ನದೇ ಬಿಗಿದು ಬಿಡುತ್ತಿದ್ದರು ಈ ಅಪಾಯವನ್ನು ಆಕೆ ಬಲ್ಲರು ಹಾಗೆ ಆಕೆಯ ಮೃದುವಾಗಿದ್ದ ಕಾರಣದಿಂದಲೇ ಆಕೆಯ ಮಕ್ಕಳಿಗೆ ತಾಯಿ ಮೈಮರೆಸುವಷ್ಟು ಪ್ರೀತಿಯ ಆವೇಶ ಬರುತ್ತಿತ್ತು ಪಂತೋಜಿ ಇನ್ನೊಂದು ದೃಶ್ಯ ಈ ದಿವ್ಯ ಮಕ್ಕಳಿಗೆ ವಿದ್ಯೆ ಕಲಿಸಲು ಗುಂಡಪ್ಪನವರು ಒಬ್ಬ ಮಹಾರಾಷ್ಟ್ರ ಮನುಷ್ಯನನ್ನು ಗೊತ್ತು ಮಾಡಿದರು ಆ ಕಾಲದಲ್ಲಿ ಮರಾಠಿ ಪಾರ್ಸಿ ಭಾಷೆಗಳು ಸರ್ಕಾರದ ಕಚೇರಿಗಳಲ್ಲಿ ಕೊಂಚ ಮಟ್ಟಿಗೆ ರೂಢಿಯಾಗಿದ್ದವು ಅವರು ನಿಯಮಿಸಿದ್ದ ಉಪಾಧ್ಯಾಯನ ಹೆಸರು ಯಾವುದೋ ಅವನನ್ನು ಎಲ್ಲರೂ ಪಂತೋಜಿ ಎಂದು ಕರೆಯುತ್ತಿದ್ದರು ಆತ ಕನ್ನಡ ಮರಾಠಿ ಪಾಸಿ ಮೂರು ಭಾಷೆಗಳನ್ನು ಕೊಂಚ ಮಟ್ಟಿಗೆ ಲೆಕ್ಕಾಚಾರವನ್ನು ಕಲಿಸಬಲ್ಲವನಾಗಿದ್ದ ಕೊಂಚ ಮುದುಕ ಯಾವುದೋ ಒಂದು ಸಣ್ಣ ಉದ್ಯೋಗದಲ್ಲಿದ್ದು ನಿವೃತ್ತಿಯಾಗಿದ್ದವನು ಆತ ಸಂಪ್ರದಾಯಸ್ಥನಾದ ಬ್ರಾಹ್ಮಣ ಆಕಾರದಲ್ಲಿ ತುಂಬಾ ತೆಳುವು ಮತ್ತು ಕೊಂಚ ಮೈ ಬಾಗು ಬಂದಿತ್ತು ತಲೆಯಲ್ಲಿ ಶಾಸ್ತ್ರಕ್ಕೋಸ್ಕರ ಗಂಟು ಹಾಕಿಕೊಳ್ಳಲಾಗುವಷ್ಟು ಮಾತ್ರ ಒಂದೆರಡು ಬೆರಳು ಗಾತ್ರದ ಶಿಕೆಯನ್ನು ಆತ ಕೊಂಚ ತೋರುತ್ತದೆ ಈ ತುಂಟು ಹುಡುಗರಂತೂ ಆತನ ಪಾಠದಲ್ಲಿ ಹೆಚ್ಚು ಸ್ವಾರಸ್ಯ ಕಂಡಿರಲಿಲ್ಲ ತಂದೆ ಹೆದರಿಕೆಯಿಂದ ಆತನ ಮುಂದೆ ಕೂಡುತ್ತಿದ್ದರೆ ಹೊರತು ತಮ್ಮ ವಿದ್ಯಾ ಕುತೂಹಲದಿಂದ ಅಲ್ಲ ಹೀಗಿರಲಾಗಿ ಒಂದು ದಿನ ಪಂತೋಜಿ ಪಾಠ ಹೇಳೋದಕ್ಕಾಗಿ ಬಂದಿದ್ದಾನೆ ಆ ಹೊತ್ತು ದ್ವಾದಶಿ ಆತ ಬೇಗ ಊಟ ಮುಗಿಸಿಕೊಂಡು ಬಂದಿದ್ದ ಮರದ ನೆರಳು ಚೆನ್ನಾಗಿರುತ್ತದೆಂದು ಹೇಳಿ ಹುಣಸೆ ಮರಗಳ ಕೆಳಗೆ ಚಾಪೆ ಹಾಸಿಸಿ ಮೂವರು ಹುಡುಗರಿಗೂ ಬರಹವನ್ನು ಲೆಕ್ಕವನ್ನು ನಿಯಮಿಸಿದ್ದಾನೆ ಅವರ ಕಣ್ಣು ಹಲಗೆ ಪುಸ್ತಕಗಳ ಮೇಲಿಲ್ಲದೆ ಪಂತೋಜಿಯ ಮೇಲೆಯೇ ಇದೆ ಕೆಲವು ನಿಮಿಷಗಳಾದ ಪಂತೋಜಿ ತೂಗಡಿಸುತ್ತಿದ್ದ ಹಾಗೆಯೇ ಅವರಿಗೆ ತೋರಿತು ಅವರು ಗುರುಪ್ರೇಮದಿಂದ ಪಂತೋಜಿಯವರನ್ನು ಹಾಗೆಯೇ ಮೆಲಗ ಹೇಳಿದರು ನಮ್ಮ ಲೆಕ್ಕ ಬರವಣಿಗೆ ಮುಗಿಯುವವರೆಗೂ ನೀವು ಮಲಗಿಕೊಂಡಿರಿ ನಾವು ಇದನ್ನು ಬೇಗ ಬೇಗ ಮಾಡಿ ತೋರಿಸುತ್ತೇವೆ ಎಂದು ಭರವಸೆಯ ಹೇಳಿದರು ಪಂತೋಜಿಯ ಕಿವಿಗೆ ಅದು ಹಿತವೆನಿಸಿತು ಮುದುಕ ಅಲ್ಲಿಯೇ ಮಲಗಿದ ಬೇಗ ನಿದ್ದೆ ಅವರಿಸಿತು ಗೊರೆಕೆ ಹೊಳೆಯಲು ಶುರುವಾಯಿತು ಆಗ ಶೇಷಗಿರಿ ಮೊದಲು ಎದ್ದು ಮರದ ಮೇಲೆ ಹತ್ತಿದ ಹತ್ತಿ ಒಂದು ಕೊಂಬೆಯನ್ನು ಹಿಡಿದ ರಾವಣ್ಣ ಹಿಂದೆ ಶ್ರೀನಣ್ಣ ಅವನ ಹಿಂದೆ ಹೀಗೆ ಈ ಮೂವರ ಭಾರದಿಂದ ಕೊಂಬೆ ನೆಲಕ್ಕೆ ಬಗ್ಗಿತು ಶೇಷಣ್ಣ ಕೊಂಬೆಯ ಕೊನೆಗೆ ಒಂದು ಹುರಿಯನ್ನು ಕಟ್ಟಿ ಹುರಿಯ ಇನ್ನೊಂದು ಕೊನೆಯನ್ನು ಪಂತೋಜಿಯ ಶಿಕೆಗೆ ಚೆನ್ನಾಗಿ ಬಿಗಿದ ಮೆಲ್ಲ ಮೆಲ್ಲನೆ ಮೂವರು ಹಿಂದಕ್ಕೆ ಸರಿದರು ಕೊಂಬೆ ಚಂಗನೆ ಮೇಲೆ ಕೆಗರಿತ್ತು ಪಂತೋಜಿಯು ಅದರೊಡನೆ ಮೇಲೆ ಕೊಯ್ಯಲ್ಪಟ್ಟು ಅಲ್ಲಿಂದ ನೇತಾಡುತ್ತ ನೋವಿನಿಂದಲೂ ಬಯಲಿಂದಲೂ ಅರಚಿಕೊಂಡು ಬಾಯಿ ಬಾಯಿ ಬಡಿದುಕೊಂಡ ಬೀದಿಯಲ್ಲಿ ಹೋಗುತ್ತಿದ್ದ ಜನ ಅವನನ್ನು ಆ ಪಾರು ಮಾಡಿದರು ಕಾಮಾಕ್ಷ್ಮನವರು ಇದನ್ನು ಕಂಡಿದ್ದರು ಮಕ್ಕಳ ಅದೃಷ್ಟ ಚೆನ್ನಾಗಿದ್ದುದರಿಂದ ಆ ದಿವಸ ಗುಂಡಪ್ಪನವರು ಊರಿನಲ್ಲಿರಲಿಲ್ಲ ಅವರು ಸರ್ಕ್ಯೂಟ್ ಮುಗಿಸಿಕೊಂಡು ಬರುವ ವೇಳೆಗೆ ನಾಲ್ಕೈದು ದಿನ ಕಳೆದಿತ್ತು ಕಾಮಾಕ್ಷಮ್ಮನವರು ಪಂತೋಜಿಯ ಮನೆಗೆ ಹೋಗಿ ತಮ್ಮ ವಿಷಾದವನ್ನು ನಾಚಿಕೆಯನ್ನು ಹೇಳಿಕೊಂಡು ಆತನಿಗೆ ಒಂದಷ್ಟು ಹಣ್ಣು ಹಂಪಲು ಮೊದಲಾದ ಮರ್ಯಾದೆಗಳನ್ನು ಸಮರ್ಪಿಸಿ ಕ್ಷಮೆ ಬಂದಿದ್ದರು ಆದರೂ ಗುಂಡಪ್ಪನವರಿಗೆ ವರ್ತಮಾನ ತಿಳಿಯದೇ ಇರಲಿಲ್ಲ ಅವರು ಅದನ್ನು ಯಾರ ಬಾಯಿಯಿಂದಲೋ ಕೆಳಿ ಮನೆಗೆ ಬಂದು ಹೆಂಡಿರೋ ಮಕ್ಕಳನ್ನು ಹುಚ್ಚುಹುಚ್ಚಾಗಿ ದಂಡಿಸಿದರು ಆದರೆ ದಂಡಿಸಿದವರು ದಂಡಿಸಿಕೊಂಡವರು ಎಲ್ಲರೂ ತಮ್ಮ ತಮ್ಮೊಳಗೆ ನಗದೇ ಇರಲಿಲ್ಲ ಸಂತೆಯ ವ್ಯಾಪಾರ ಇನ್ನೊಂದು ಇದು ನಮ್ಮ ಅಜ್ಜಿ ಸಾಕಮ್ಮನವರು ಹೇಳುತ್ತಿದ್ದದ್ದು ಮುಳುಬಾಗಿಲಿನಲ್ಲಿ ಮಂಗಳವಾರ ಸಂತೆಯ ಅದು ಬಾರಿ ಸಂತೆ ಹತ್ತಾರು ಗ್ರಾಮಗಳಿಂದ ಜನ ಬರುತ್ತಿದ್ದರು ಸಂತೆಯ ಮಾಳ ಶೇಖದಾರರ ಮನೆಗೆ ಸುಮಾರು ಇನ್ನೂರು ಇನ್ನೂರ ಐವತ್ತು ಗಜ ದೂರ ಶೇಖದಾರರ ಮುರನಿಯ ಮಗ ಶಿನಪ್ಪ ಸಂತೆಗೆ ಹೋದ ಸೌತೆಕಾಯಿ ವ್ಯಾಪಾರ ಮಾಡಿದ ಆಗ ಆಣೆಗೆ ಆರು ಸೌತೆಕಾಯಿ ಬರುತ್ತಿದ್ದ ಕಾಲ ಅಂತಾದರಲ್ಲಿ ಶಿನಪ್ಪನು ಎರಡು ದುಡ್ಡು ಕೊಟ್ಟು ನಾಲ್ಕು ಕಾಯಿ ತೆಗೆದುಕೊಂಡು ಒಂದು ಕಾಯಿಯನ್ನು ಇನ್ನೊಂದು ಕಾಯಿಯನ್ನೋ ಕೊಸರು ಕೊಡೆಂದು ಕೇಳಿದ ಹಳ್ಳಿಯವನು ಕೊಂಚ ತಕರಾರು ಮಾಡಿದ ಒಂದು ಕಾಸನ್ನು ಕೊಟ್ಟಿದ್ದಿದ್ದರೆ ಅವನು ಬಹುಶಃ ಇನ್ನೊಂದು ಕಾಯಿಯನ್ನು ಕೊಟ್ಟಿರುತ್ತಿದ್ದ ಶಿನಪ್ಪನವರು ಕಾಸು ಕೊಡುವ ಮನಸ್ಸಿಲ್ಲದೆ ತಾವೇ ಒಂದು ಕಾಯಿಯನ್ನು ಸಾಧಿಸಿಕೊಳ್ಳಬೇಕೆಂದು ಅವನ ಸೌತೆಕಾಯಿ ರಾಶಿಗೆ ಕೈ ಚಾಚಿದರು ಅವನು ಏನು ಸ್ವಾಮಿ ಹೀಗುಂಟೆ ಎನ್ನುತ್ತ ಅವರ ಕೈಗೆ ಅಡ್ಡವಾಗಿ ತನ್ನ ಕೈಯನ್ನೆತ್ತಿದ ಶಿವಪ್ಪನು ಆ ಕೂಡಲೇ ರಾಮಣ್ಣ ರಾಮಣ್ಣ ಎಂದು ಕೂಗು ಆ ಕೂಗು ಮನೆಗೆ ತಲುಪಿತು ಮನೆಯಲ್ಲಿದ್ದ ರಾಮಣ್ಣನು ಶೇಷಣ್ಣನು ತಮ್ಮನಿಗೆ ಏನೋ ಆಪತ್ತು ಬಂದಿರಬೇಕೆಂದು ಸಂತೆಯ ಮಾಳಕ್ಕೆ ಓಡಿ ಓಡಿ ಅಲ್ಲಿಯ ಸಂದರ್ಭವೇನೆಂದು ವಿಚಾರ ನಿಲ್ಲದೆ ಶಿವಣ್ಣ ನಿಂತಿದ್ದ ಕಡೆಯ ಸೌತೆಕಾಯಿ ರಾಶಿಯ ಮೇಲೆ ನುಗ್ಗಿ ಆ ಕಾಯಿಗಳಷ್ಟನ್ನು ತಪತಪನೆ ತುಳಿದು ಹಾಕಿಬಿಟ್ಟರು ಅಲ್ಲಿದ್ದ ಜನರಾದರೂ ಇದನ್ನು ಇವರನ್ನು ಮಾತನಾಡಿಸದೆ ಆ ಹಳ್ಳಿಯವನ ಕಡೆ ತಿರುಗಿ ಏನು ಹೋಗುತ್ತಿತ್ತಯ್ಯಾ ನಿನಗೆ ಇನ್ನೊಂದು ಕಾಯಿ ಕೊಟ್ಟಿದ್ದಾರೆ ಅವರು ಕೇಳೋದು ಹೆಚ್ಚೋ ನೀನು ಕೊಡೋದು ಹೆಚ್ಚೋ ಎಂದು ಅವನಿಗೆ ಮುಖಭಂಗ ಮಾಡಿದರು ಸಾಕಮ್ಮನವರು ಮೊಮ್ಮಗನಿಗೆ ಈ ಕಥೆಯನ್ನು ಹೇಳಿ ಇಂತಹ ರಾಕ್ಷಸರಯ್ಯ ನಿಮ್ಮ ತಾತಂದಿರು ನೀನು ಅವರನ್ನೆಲ್ಲಿಯಾದರೂ ಹೋತೀಯ ಎನ್ನುತ್ತಿದ್ದರು ಮೇಲಿನ ಕತೆಗಳು ನನ್ನ ತಾತಂದಿರ